ಕನ್ನಡ ಸಾಹಿತ್ಯ ಮತ್ತು ಪುಸ್ತಕ ಲೋಕದ ಮಾಹಿತಿಗಾಗಿ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರಗಳು ನಾನು ಸುಮಿತ್ ಮೈತ್ರಿ ಬುಕ್ ಬ್ರಹ್ಮ ಕವಿಗೋಷ್ಠಿ ಸರಣಿಗ ಸರಣಿ ಆಯೋಜನೆ ನಿಮಿತ್ತ ಕೆಲವು ಕವಿತೆಗಳ ಓದು ಮೊದಲನೆಯ ಕವಿತೆ ಮಧುರನೆಲ ಗೋಣು ಎತ್ತರಿಸಿ ನೋಡಿದರೆ ಮಹಾರಾಷ್ಟ್ರ ಗಡಿ ಬಾರ್ಡರ್ ಚೆಕ್ಪೋಸ್ಟ್ ಸುತ್ತುವರೆದ ಭೀಮಯ ತಂಗಾಳಿ ಎನ್ಎಚ್ಹದಿಮೂರು ಸದಾ ಹರಿಯುವ ಮಾಯಾವಿ ನದಿ ಎರೆಹುಳುವಿನಂತೆ ನಿರಂತರವಾಗಿ ತೆವಳುವ ಮೋಟಾರುಗಳು ಹೊಳೆಯುವ ಡಾಬಾಗಳು ಮಧುರ ಬಟ್ಟಲು ಹೇರುತ್ತಾ ಉರ್ದುಶಾಹಿರಿ ಕೇಳುತ್ತಾ ಮಬ್ಬುಗತ್ತಲೆ ಆವರಿಸಲು ಆತ್ಮ ಕಳವಳಗೊಳ್ಳುತ್ತದೆ ಕಾಣದ ಹನಿಗಳು ಜಾರಿ ಮರೆಯಾಗುತ್ತವೆ ಜಳೆಯ ಅನೇಕ ಸಂಗತಿಗಳ ಸುದ್ದಿ ಬಿತ್ತರಿಸುತ್ತಲೇ ಇರುತ್ತಾನೆ ಊನ ನನ್ನ ತಬ್ಬಿ ಹೊರಳಾಡಿಸುತ್ತದೆ ಆತ್ಮ ಹೊರಡುತ್ತದೆ ತೊಳೆದಿಟ್ಟ ಪ್ರತಿಮೆಯಂತ ಹೊಳೆಯುವ ಇಳಿಜಾರಿನ ನವಿಲೂರಿಗೆ ಅವಗಹನಿಸುವ ನಲ್ಲನನ್ನು ಸುಮ್ಮನೆ ಮುನ್ನುಗ್ಗಿ ಅಪ್ಪಿಕೊಂಡು ಬಿಡುತ್ತೇನೆ ದೂರದಲ್ಲಿ ಯಾರೋ ಹಿತವರು ಧನಿ ಕೇಳುತ್ತದೆ ಈ ನೆಲ ನಿನ್ನದಲ್ಲ ಈ ಊರು ನಿನ್ನದಲ್ಲ ಈ ಜನರೂ ನಿನ್ನರಲ್ಲ ಒಂದೇ ಸವನೆ ಕಣ್ಣಗಲಿಸಿ ನೋಡುತ್ತೇನೆ ಇದೇ ಮಣ್ಣಲ್ಲಿ ಮಣ್ಣಾಗಲು ಅಂಗೈಯಲ್ಲಿ ಬರೆದ ಮಲ್ಲನ ಹೆಸರು ಬೆವರಿನಲ್ಲೂ ಹಸಿರಾಗಿದೆ ಯಾರೋ ನಗುತ್ತಲೇ ಇದ್ದಾರೆ ಸದಾ